ಎಂಜಿ ವರದಾಚಾರ್ಯರು ಬೆಂಗಳೂರಿನಲ್ಲಿ ಇಂಗ್ಲಿಷ್ ಕವಿತ್ವದ ಯೋಗ್ಯತೆಯನ್ನು ಗೊತ್ತಾಗಿ ಹೇಳಬಲ್ಲವರೆಂದು ನನ್ನ ಸ್ನೇಹಿತರು ಶಿಫಾರಸು ಮಾಡಿದ್ದ ಮೂವರಲ್ಲಿ ಮೂರನೆಯವರು ಶ್ರೀ ಎಂಜಿ ವರದಾ ವರದಾಚಾರ್ಯರೆಂಬುದನ್ನು ಮೊದಲೇ ಹೇಳಿದ್ದೇನೆ ಶ್ರೀಮಾನ್ ವರದಾಚಾರ್ಯರು ನಮ್ಮನ್ನು ಬಿಟ್ಟು ಹೋಗಿ ಸಾವಿರದ ಒಂಬೈನೂರ ಹದಿನೆಂಟು ಸುಮಾರು ಮೂವತ್ನಾಲ್ಕು ವರ್ಷಗಳಾಗಿವೆ ಆದರೂ ಅವರ ಹೆಸರು ಜ್ಞಾಪಕಕ್ಕೆ ಬಂದೊಡನೆ ಗಂಟಲು ಕಟ್ಟುತ್ತದೆ ಉಸಿರು ಭಾರವಾಗುತ್ತದೆ ಕಣ್ಣಿನಲ್ಲಿ ಹನಿಗೂಡುತ್ತದೆ ಅಂತ ರಸಪೂರ್ಣ ವ್ಯಕ್ತಿ ಆತ ನಾನು ಮೊದಲು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 ಅಪರಾಹ್ನ ಮೂರು ಇನ್ನು ಇನ್ನೂ ಅಂಥ ಉಡುಪಿನಲ್ಲಿದ್ದದ್ದು ನೋಡಿ ನನಗೆ ಕೊಂಚ ಆಶ್ಚರ್ಯವಾಯಿತು ಬಹುಶಃ ಅಂದು ಊಟಕ್ಕೆ ಯಾವುದೋ ಕಾರಣದಿಂದ ಹೊತ್ತಾಗಿರಬಹುದೆಂದು ಊಹಿಸಿಕೊಂಡೆ ಅದು ನಿರಾಧಾರವಾದ ಊಹೆ ಕೆಲವು ದಿನಗಳಾದ ಮೇಲೆ ಗೊತ್ತಾಯಿತು ಆ ದಿನ ಅವರು ಮಾಮೂಲು ಊಟ ಮಾಡಿದರು ಆದರೆ ಮನಸ್ಸು ಯಾವುದೋ ಹವ್ಯಾಸದಲ್ಲಿ ಮಗ್ನವಾಗಿದ್ದರಿಂದ ಮಡಿಯಿಂದ ಬೇರೆ ಬದಲಾಯಿಸುವ ಅವಸರ ತೋರಲಿಲ್ಲ ಇದ್ದಂತೆಯೇ ಎದ್ದು ಬಿಟ್ಟರು ವರದಾಚಾರ್ಯರು ನಾನು ಬಂದದ್ದನ್ನು ಒಳಗಿನಿಂದಲೇ ಕಂಡು ಪ್ರಪುಲ್ಲ ಮುಖದಿಂದ ಹೊರಬಾಗಿಲವರೆಗೆ ಬಂದು ಒಳಕ್ಕೆ ಕರೆದುಕೊಂಡು ಹೋಗಿ ನಡುಮನೆಯಲ್ಲಿ ಕುಳಿಸಿಕೊಂಡರು ಅಲ್ಲಿ ನಾಲ್ಕು ಪಕ್ಕದ ಗೋಡೆಗಳ ಮೇಲೂ ಒಳ್ಳೊಳ್ಳೆಯ ಪಟಗಳ ಪಟಗಳು ಫೋಟೋಗ್ರಾಫ್ಗಳು ಇದ್ದವು ನಡುವೆ ಮೇಜಿನ ಮೇಲೆ ಎತ್ತರವಾದ ಪೀಠದಲ್ಲಿ ರೇಷ್ಮೆಯ ವಸ್ತ್ರದ ಮೇಲೆ ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಚಿತ್ರಪಟ್ಯಗಳು ಪುಷ್ಪಹಾರಗಳಿಂದ ಅಲಂಕೃತವಾಗಿ ಎದ್ದು ಕಾಣುತ್ತಿದ್ದವು ನನ್ನ ಕಣ್ಣನ್ನು ಮೊದಲು ಮತ್ತು ಪುನಃ ಪುನಃ ಆಕರ್ಷಿತು ಆಕರ್ಷಿಸಿದ್ದು ಈ ದೃಶ್ಯ ನಾನು ಅವರು ಒಂದೇ ಕುಡಿಯಲ್ಲಿ ಪೂಜಿಸುತ್ತಿದ್ದವರೆಂದು ಕೂಡಲೇ ನನಗೆ ಭರವಸೆಯುಂಟಾಯಿತು ನನ್ನ ಪ್ರವರವನ್ನು ಪ್ರಸಕ್ತ ಕಾರ್ಯವನ್ನು ಹೇಳಿಕೊಂಡೆ ಅವರು ನಗುತ್ತಾ ನಾನು ಅಂತ ಅಪರಾಧ ಮಾಡುವವನೇ ಎಂದು ಹೇಳಿ ನನ್ನ ಕಡತವನ್ನು ನೋಡ ಬಯಸಿದರು ಆ ವೇಳೆಗೆ ಅದು ಕೃಷ್ಣಸ್ವಾಮಿಯರವರ ಕೈಯಿಂದ ಪರಿಷ್ಕೃತವಾಗಿತ್ತು ವೃದ್ಧಾಚಾರ್ಯರಿಗೆ ಅದರಲ್ಲಿ ಓದಿನ ದಾಟಿಗೆ ಅಡ್ಡಿ ತರಬಲ್ಲಂತ ತೊಡಕು ಯಾವುದು ತೋರಿದಂತೆ ನನಗೆ ತೋರಲಿಲ್ಲ ಅವರು ನಗು ಮೊದಲಿನಿಂದ ಕಡೆಯವರೆಗೂ ಅದನ್ನು ಓದಿ ಬೇಷ್ ನಾನು ಅಭೇದಾನಂದರನ್ನು ಸ್ವಾಗತಿಸಲು ನಾಲ್ಕು ಪಂಕ್ತಿ ಬರೆಯಬೇಕೆಂದಿದ್ದೆ ಅದಕ್ಕಾಗಿ ನಾನು ಇಟ್ಟುಕೊಂಡಿದ್ದ ಭಾವನೆಗಳನ್ನು ನೀವು ಇದರಲ್ಲಿ ತಂದೆ ಬಿಟ್ಟಿದ್ದೀರಿ ಎಂದು ಹೇಳಿದರು ಅದು ಅವರ ಔದಾರ್ಯದ ಗುರುತು ಅವರೇ ಬೇರೆಯಾಗಿ ನಾಲ್ಕು ಹಸನಾದ ಪದ್ಯಗಳನ್ನು ಬರೆದಿದ್ದರೆಂದು ಅವು ಅವರ ಸ್ವತಂತ್ರ ಮಾರ್ಗದಲ್ಲಿದ್ದುವೆಂದು ನನ್ನ ಈಗಿನ ಜ್ಞಾಪಕ ಆಗ ಶ್ರೀರಾಮಕೃಷ್ಣ ಮಠವು ಅಪ್ಪಾಜಪ್ಪನವರ ಅಗ್ರಹಾರದ ಪೂರ್ವಶ್ರೇಣಿಯ ಉತ್ತರದ ಕಡೆ ಚಾಮರಾಜಪೇಟೆಯ ವಂದನೆಯ ರಸ್ತೆಗೆ ಬಾಗಿಲುವ ಮೊದಲನೆಯ ಕಟ್ಟಡದಲ್ಲಿತ್ತು ಸ್ವಾಮಿ ಆತ್ಮಾನಂದರೆಂಬ ಸಾಧುಗಳು ವೃದ್ಧರು ಉಪಶಾಂತರೂ ಆದವರು ಮಠದ ಯಜಮಾನರಾಗಿದ್ದರು ಎಂ ಜಿ ಅಲ್ಲಿಗೆ ದಿನಕೊಂದು ಸಾರಿ ತಪ್ಪದೇ ಬರುತ್ತಿದ್ದರು ನಾನು ಅವರು ಅಲ್ಲಿ ಎಷ್ಟೋ ಸಲ ಕಲಿತು ಮಾತುಕತೆಯಾಡಿದ್ದೇವೆ ಸ್ವಾಮಿಗಳಿಗೆ ವರದಾಚಾರ್ಯರ ಮೇಲೆ ತುಂಬ ಪ್ರೀತಿ ಆ ವೇಳೆಗೆ ವರದಾಚಾರ್ಯರು ಬಹುಜನರ ಅಭಿಮಾನಕ್ಕೆ ಪಾತ್ರರಾಗಿದ್ದರು ಅವರಿನ್ನೂ ವಿದ್ಯಾರ್ಥಿ ದಶೆಯಲ್ಲಿದ್ದರೂ ಹಿರಿಯರು ಅವರು ವಿಷಯದಲ್ಲಿ ಗೌರವ ತೋರುತ್ತಿದ್ದರು ವರದಾಚಾರ್ಯರು ಇಂಗ್ಲಿಷ್ನಲ್ಲಿ ಸೊಗಸಾಗಿ ಪದ್ಯ ರಚನೆ ಮಾಡಬಲ್ಲವರೆಂದು ಆಗ ಬೆಂಗಳೂರಿನ ಗೋಷ್ಟಿಗಳಲ್ಲಿ ಪ್ರಸಿದ್ಧವಾಗಿತ್ತು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಅವರು ಲಾಲ್ ಬಾಲ್ ಪಾಲ್ ಎಂಬ ಶೀರ್ಷಿಕೆಯಲ್ಲಿ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಈ ಮೂವರು ಭಾರತ ವೀರರಿಗೆ ಬ್ರಿಟಿಷ್ ಸರ್ಕಾರ ವಿಧಿಸಿದ್ದ ದಂಡನೆಯನ್ನು ಕುರಿತು ಪ್ರತಿಭಟನಾ ಪದ್ಯಾವಳಿಯನ್ನು ಪ್ರಕಟಿಸಿದರು ಆ ಪದ್ಯಗಳನ್ನು ಬಹುಮಂದಿ ಕಂಡಪಾಠ ಮಾಡಿ ಹೇಳುತ್ತಿದ್ದರು ಅವರು ಇನ್ನೂ ಹಲವು ಇಂಗ್ಲಿಷ್ ಪದ್ಯಗಳನ್ನು ನಾನು ಓದಿದ್ದೇನೆ ಅವರು ಗೋಖಲೆಯವರ ಮೇಲೆ ರಚಿಸಿದ ಜ್ಞಾಪಕ ಪದ್ಯಗಳನ್ನು ನಾನು ಪ್ರಕಟ ಮಾಡಿದ್ದೇನೆ ಅವರು ಎಷ್ಟೋ ಇಂಗ್ಲಿಷ್ ಪದ್ಯಗಳು ಮುದ್ರಣ ಯೋಗಕ್ಕಾಗಿ ಕಾದುಕೊಂಡು ಅವರ ನೋಟ್ಬುಕ್ಕಿನಲ್ಲಿದ್ದುದನ್ನು ನೋಡಿದ್ದೇನೆ ಅಚ್ಚಾಗಿದ್ದವುಗಳನ್ನು ಇನ್ನೂ ಹಸ್ತಲಿಪಿಯಲ್ಲಿಯೇ ಇದ್ದವುಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಒಂದು ಸಣ್ಣ ಪುಸ್ತಕವಾಗಿ ಪ್ರಕಟಿಸಬೇಕೆಂಬ ಆಲೋಚನೆ ವರದಾಚಾರ್ಯರ ಬಂಧು ಕೆಲವು ಕಾಲ ಇತ್ತು ಅದು ರೂಪುಗೊಳ್ಳದೆ ಹೋದದಕ್ಕೆ ಕಾರಣಗಳನ್ನು ಹೇಳಬಹುದು ಅದರಿಂದ ಫಲವಿಲ್ಲ ಲೋಕ ಎಷ್ಟೆಷ್ಟೋ ಒಳ್ಳೆಯ ಪದಾರ್ಥಗಳನ್ನು ಕಳೆದುಕೊಂಡಿದೆ ಅವುಗಳ ಪೈಕಿ ವರದಾಚಾರ್ಯರ ಇಂಗ್ಲಿಷ್ ಕವಿತಾ ಗ್ರಂಥವೂ ಒಂದು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 ಮನ್ನಣೆ ಗಳಿಸಿ ಭಗವದ ಅನುಗ್ರಹದಿಂದ ಈಗ ಮಲ್ಲೇಶ್ವರಂದಲ್ಲಿ ಕೀರ್ತಿವಂತರಾಗಿದ್ದಾರೆ ವರದಾಚಾರ್ಯರು ಸ್ನೇಹ ಗೋಷ್ಠಿ ಪ್ರಿಯರು ಸಾಮಾನ್ಯವಾಗಿ ಪ್ರತಿ ಸಂಜೆಯೂ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರವರ ಮನೆಯಲ್ಲಿ ಸೇರುತ್ತಿದ್ದ ಮಿತ್ರ ಶಂ ವರದಾಚಾರ್ಯರು ಇರುತ್ತಿದ್ದರು ರಾಮಸ್ವಾಮಿ ಅಯ್ಯಂಗಾರವರ ಭಾರ್ಯೆಯು ಮತ್ತೊಬ್ಬ ಸ್ತ್ರೀ ಬಂಧುವು ಬಂಗಾಳ ಮತ್ತು ಬ್ರಹ್ಮ ಸಮಾಜದವರು ಆ ಗೋಷ್ಠಿಯಲ್ಲಿ ಸಾಹಿತ್ಯ ವಿಚಾರಗಳು ಚಿತ್ರಕಲಾ ತತ್ವಗಳು ಸಾಮಾಜಿಕ ಪ್ರಶ್ನೆಗಳು ಎಲ್ಲ ಸಾರ್ವಜನಿಕ ವಿಚಾರಗಳು ಚರ್ಚೆಗೆ ಬರುತ್ತಿದ್ದವು ವರದಾಚಾರ್ಯರು ಆ ಚರ್ಚೆಗಳಲ್ಲಿ ಭಾಗವಹಿಸಿ ಒಡ್ಲೆಯ ಸುಭಾಷಿತ ಎನಿಸಿಕೊಂಡಿದ್ದರು ವರದಾಚಾರ್ಯರು ಬಿಎಲ್ ಪಟ್ಟ ಪಡೆದು ಅಡ್ವೊಕೇಟ್ ಉದ್ಯೋಗವನ್ನು ಕೈಗೊಂಡ ಮೇಲೆ ಸೋದರ ಮಾವಂದಿರ ಮನೆಯ ಗೋಷ್ಠಿಗಳಲ್ಲಿ ಸೇರಲು ಹಿಂದಿನಂತೆ ಪುರಸತ್ತಾಗುತ್ತಿರಲಿಲ್ಲ ಕಸಬಿನ ಜವಾಬ್ದಾರಿ ಅವರಿಗೆ ಬಹುಬೇಗ ಬೆಳೆಯುತ್ತಾ ಬಂತು ವರದಾಚಾರ್ಯರು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರಸಿದ್ಧರಾಗಿದ್ದ ಶ್ರೀ ಎಲ್ ಶ್ರೀನಿವಾಸಿಂಗಾರ್ ಇರ ಆಫೀಸಿನಲ್ಲಿ ಕೆಲವು ವರ್ಷ ಹಿಂದೆಯೇ ಶ್ರೀ ಸಿಎಸ್ ದೊರೆಸ್ವಾಮಿ ಅಯ್ಯರವರು ಆ ಆಫೀಸನ್ನು ಸೇರಿದ್ದರು ದೊರೆಸ್ವಾಮಿ ಅಯ್ಯರವರ ಕಡೆಗೆ ಮೈಸೂರು ಹೈಕೋರ್ಟಿನ ಮುಖ್ಯ ನ್ಯಾಯಾಧಿಕಾರಿಗಳಾಗಿದ್ದದ್ದು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಜ್ಞಾಪಕವಿರಬಹುದು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಸುಮಾರಿನಲ್ಲಿ ದೊರೆಸ್ವಾಮಿ ಅಯ್ಯರವರು ಸೇರಿ ಸ್ವತಂತ್ರವಾಗಿ ಬೇರೆ ಆಫೀಸನ್ನು ಹೂಡಿದರು ಅಂದಿನಿಂದ ಅವರಿಬ್ಬರ ಆದಾಯವು ಯಶಸ್ಸು ದಿನೇ ದಿನೇ ಬೆಳೆಯದು ಬೆಳೆದವು ಆಯಸ್ಸು ಇದ್ದಿದ್ದರೆ ಹೈಕೋರ್ಟ್ ಪದವಿ ಹತ್ತಿರಬಹುದಾಗಿತ್ತೇನು ಊಹಿಸುವುದು ಹುಚ್ಚು ಊಹೆ ಎಂದು ಅವರನ್ನು ಬಲ್ಲವರು ಯಾರು ಹೇಳಲಾರರು ಅಥವಾ ಅವರು ಸಾರ್ವಜನಿಕ ಜೀವನದಲ್ಲಿ ಅಗ್ರಪಂಕ್ತಿಗೆ ಹತ್ತಿ ಪ್ರಜಾ ಲಭ್ಯವಾದ ಸ್ಥಾನಗಳಲ್ಲಿ ಅತ್ಯುತ್ ಅತ್ಯುನ್ನತವಾದದ್ದನ್ನು ಪಡೆಯಬಹುದಾಗಿತ್ತೆಂದಾದರೂ ಹೇಳಬಹುದು ಸಾವಿರದ ಒಂಬೈನೂರ ವೇಳೆಗೆ ಬೆಂಗಳೂರಿನಲ್ಲಿಯ ಪ್ರಮುಖ ಲಾಯರ್ ಆಫೀಸುಗಳು ತಿಂಗಳು ತಿಂಗಳು ಸಾವಿರಗಟ್ಟಲೆ ವರಮಾನವಿದ್ದವುಗಳು ನಾಲ್ಕೈದರಲ್ಲಿ ವರದಾಚಾರ್ಯರದು ಒಂದಾಗಿತ್ತು ಆದರೆ ವರದಾಚಾರ್ಯರ ಕಸಬುದಾರಿಯನ್ನು ಕುರಿತು ಮಾತು ಇಲ್ಲಿ ಪ್ರಾಸಂಗಿಕವಾಗಿ ಬಂದದ್ದು ನಾನು ಹೇಳಬೇಕಾದ ಮಾತು ಅವರ ವಕೀಲಿಯ ನಿಪುಣತೆಯನ್ನಾಗಲಿ ವರಮಾನವನ್ನಾಗಲಿ ಕೊಡ್ತಿದ್ದಲ್ಲ ನನಗೆ ಅವರನ್ನು ಪ್ರಿಯರನ್ನಾಗಿ ಮಾಡಿದ ಗುಣಗಳು ಅವರ ಸಾಹಿತ್ಯ ರಸಿಕತೆ ಮತ್ತು ಅವರ ಸಾಹಿತ್ಯ ರಸಿಕತೆ ಮತ್ತು ಅವರ ಸಾರ್ವಜನಿಕ ವಿಚಾರಶಕ್ತಿ ವರದಾಚಾರ್ಯರು ಪ್ರಭಾವಶಾಲಿಯಾದ ವಾಗ್ಮಿ ಅವರ ಆಕಾರವು ಮುಖಭಾವವು ವಿಶೇಷ ವ್ಯಕ್ತಿ ಪ್ರಭಾವವನ್ನು ಸೂಚಿಸಬಲ್ಲದು ಅವರ ಕಂಠ ಧ್ವನಿ ಗಂಭೀರವಾದದ್ದು ಯಾವಾಗಲೂ ತುಟ್ಟಿಗಳ ಸುತ್ತಮುತ್ತ ಲಘು ಕಳೆ ಅಡ್ಡಾಡುತ್ತಿತ್ತು ಕಣ್ಣುಗಳು ತೇಜಸ್ವಿಯಾಗಿ ಮಾತಿನ ಸಂದರ್ಭದ ರಸಕ್ಕೆ ತಕ್ಕ ಹೊಳಪನ್ನು ಬಿರುತ್ತಿದ್ದವು ಮಾತಾದರೂ ಧಾರಾಕಾರವಾಗಿ ಬರುತ್ತಿತ್ತು ಬಾಯಿ ತುಂಬಾ ಹೊರಟು ಕಿವಿ ತುಂಬಾ ಕೇಳಬಂದು ಮನಸ್ಸು ತುಂಬಾ ಅರ್ಥ ಕೊಡುವ ಶಬ್ದಗಳನ್ನು ಆರಿಸಿ ಜೋಡಿಸುವುದರಲ್ಲಿ ವ್ರದಾಚಾರ್ಯರಿಗೆ ಚಮತ್ಕಾರ ನಜವಾಗಿ ಬಂದಿತ್ತು ಸಭಾ ವೇದಿಕೆಯಿಂದ ಗಂಭೀರ ವಿಷಯವನ್ನು ಕುರಿತು ಉಪನ್ಯಾಸ ಮಾಡುತ್ತಿದ್ದರೂ ಸರಿ ವಿನೋದ ಗೋಷ್ಠಿಯಲ್ಲಿ ನಾಲ್ವರು ಮಿತ್ರರೊಡನೆ ಆಪ್ತ ಸಂಭಾಷಣೆ ಮಾಡುತ್ತಿದ್ದರೂ ಸರಿ ಎಲ್ಲ ಒಂದೇ ರೀತಿಯ ವಾಕ್ಯ ಸೌಷ್ಠವ ಒಂದೇ ಥರದ ಲಲಿತಹಾಸ್ಯ ಒಂದೇ ಬಗೆಯ ವಿಚಾರ ಗಾಂಭೀರ್ಯ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 ದತ್ತರು ಆಗ ಅಧ್ಯಕ್ಷರಾಗಬೇಕೆಂದು ಬೇಡಿದರು ಅದಕ್ಕೆ ದತ್ತರು ಒಪ್ಪಿದರು ಅದರಂತೆ ಸಭೆ ಸೇರಿತು ಆ ದಿನ ಉಪನ್ಯಾಸ ಕೊಡಲಿದ್ದವರು ಒಬ್ಬ ಪ್ರಸಿದ್ಧರಾದ ಚರಿತ್ರೆಯ ವಿದ್ವಾಂಸರು ಅವರೇನೋ ತಮ್ಮ ಉಪನ್ಯಾಸ ವಿಷಯದಲ್ಲಿ ತುಂಬಾ ಪರಿಶ್ರಮ ಮಾಡಿ ಉತ್ಸಾಹದಿಂದ ತುಂಬಿದ್ದವರು ಆದರೆ ಆ ಅತ್ಯುತ್ಸಾಹದ ಫಲಿತಾಂಶ ಸಭೆಗೆ ಬೇಸರ ಅವರು ಕದಂಬರ ಪಲ್ಲವರ ಚೋಳರ ರಾಜರುಗಳ ಅವರ ತಿಥಿವಾರಗಳು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 ಅವರು ಅರ್ಧ ಗಂಟೆಯೊಳಗಾಗಿ ಮುಗಿಸುವರೆಂದು ವಡಂಬಡಿಸುವ ಮಾತನಾಡಿದರು ದತ್ತರು ಒಪ್ಪಿದರು ಮಾರನೆಯ ದಿನ ಸಂಜೆ ಸಭೆ ಸೇರಿತು ಎಂಜಿ ವರದಾಚಾರ್ಯರು ಉಪನ್ಯಾಸಕರು ವಿಷಯ ನಮ್ಮ ಆರ್ಥಿಕ ಪ್ರಶ್ನೆ ಉಪನ್ಯಾಸಕ್ಕೆ ಹಿಡಿದ ಕಾಲ ಹದ್ನೈದು ನಿಮಿಷಗಳೊಳಗಾಗಿ ಅದರ ಸಾರಾಂಶ ಹೀಗೆ ನಮ್ಮ ಅತಿಥಿಗಳಾದ ಶ್ರೀಮಾನ್ ದತ್ತರ್ ಅನಾರೋಗ್ಯದಿಂದ ಬೆಂಗಳೂರಿಗೆ ಬಂದರು ಆರೋಗ್ಯವನ್ನು ಕೊಡುವ ಶಕ್ತಿ ಬೆಂಗಳೂರಿನ ವಾಯುಗುಣದಲ್ಲಿರುತ್ತದೆಂಬುದು ಅವರಿಗೆ ತಿಳಿದಿರಬಹುದು ಆದರೆ ಬೆಂಗಳೂರಿನ ಜನರು ಜ್ಞಾನದ ಹಸಿವಿನಿಂದ ಸೊರಗಿದ್ದಾರೆ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 ಆದ್ದರಿಂದ ನಮ್ಮ ಜ್ಞಾನದ ಹವನ್ನು ತೀರಿಸುವುದು ಇವರಿಗೆ ಸುಲಭ ಸಾಧ್ಯವಾಗಿದೆ ಇಷ್ಟನ್ನು ಹೇಳುವಷ್ಟರಲ್ಲಿ ವರದಾಚಾರ್ಯರು ಸಭೆಯನ್ನು ನಾಲ್ಕೈದು ಸಲ ನಗಿಸಿದ್ದರು ನಾಲ್ಕೈದು ಸಲ ಚಪ್ಪಾಳೆ ತಟ್ಟಿಸಿದ್ದರು ದತ್ತರ ಅರಳಿ ಅಗಲವಾಗಿತ್ತು ಅಂತಹದ್ದು ಆಚಾರ್ಯರ ಮಾತಿನ ಪೌಂಚಾವಣೆ ಹತ್ತು ಹನ್ನೆರಡು ನಿಮಿಷದ ಒಳಗಾಗಿ ವರದಾಚಾರ್ಯರು ಭಾಷಣ ಮುಗಿಸಿ ತಮ್ಮ ಜಾಗಕ್ಕೆ ಬಂದು ಕುಳಿತು ಆಮೇಲೆ ದತ್ತರು ವರದಾಚಾರ್ಯರನ್ನು ಮೆಚ್ಚಿಕೊಂಡ ರೀತಿಯೇ ಒಂದು ದೊಡ್ಡ ಸೊಗಸು ದತ್ತರು ಸುಮಾರು ಒಂದು ಗಂಟೆ ಕಾಲ ಮಾತನಾಡಿ ಸಭಿಕರನ್ನು ಆನಂದಪಡಿಸಿದರು ಸಭೆ ಮುಗಿಯುವಾಗ ಆ ಎರಡು ಉಪನ್ಯಾಸಗಳಲ್ಲಿ ಯಾವುದನ್ನು ಹೆಚ್ಚು ಸಭಿಕರು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಳ್ಳುತ್ತಿದ್ದರು ವರದಾಚಾರ್ಯರ ಉಪನ್ಯಾಸವೆಂದರೆ ಜನ ತಂಡೋಪತಂಡವಾಗಿ ಸೇರುತ್ತಿದ್ದರು ಯಂತ್ರ ನೀರಸ ಪ್ರಸಂಗದಲ್ಲಿಯೂ ಒಂದಿಷ್ಟು ಗಂಭೀರ ಹಾಸ್ಯವನ್ನು ತುಂಬುವ ಶಕ್ತಿ ವರದಾಚಾರ್ಯರ ವೈಶಿಷ್ಟ್ಯ ಯಾವ ವಿಷಯವನ್ನು ಹೇಳಿದರೂ ಅವರು ಸ್ವಾರಸ್ಯವಾಗಿ ಹೇಳಬೇಕು ಕತೆ ಹೇಳಿದರೆ ಚಿತ್ರಗಳು ಕಣ್ಣು ಮುಂದೆ ಎದ್ದು ನಡೆಯುತ್ತಿರಬೇಕು ಅವರ ಧ್ವನಿಯಲ್ಲಿಯೇ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿನಾರು ನಡೆಯುತ್ತಿದ್ದ ಕರ್ನಾಟಕವೆಂಬ ಇಂಗ್ಲಿಷ್ ಭಾಷೆಯ ವಾರಾರ್ಧ ಪತ್ರಿಕೆಗೆ ವರದಾಚಾರ್ಯರು ಆಗಾಗ ಲೇಖನಗಳನ್ನು ಬರೆಯುತ್ತಿದ್ದರು ಅದರಲ್ಲಿ ಅಂದಿನ ಎಷ್ಟೋ ಮಂದಿ ಪ್ರಮುಖ ವ್ಯಂಗ್ಯ ವಿಭಂಡನೆಗಳು ಬರುತ್ತಿದ್ದವು ಅದರಿಂದ ವಾಚಕರಲ್ಲಿ ಒಬ್ಬರಿಬ್ಬರು ದೇಗುವಂತೆಯೂ ನೂರಾರು ಮಂದಿ ನಗುವಂತೆಯೂ ಆಗುತ್ತಿತ್ತು ಸರಕಾರದ ದೊಡ್ಡ ದೊಡ್ಡ ಅಧಿಕಾರಸ್ಥರಿಗೆ ಆ ಪತ್ರಿಕೆಯ ಮೇಲೆ ಒಂದು ಕಣ್ಣಿತ್ತು ಒಂದೊಂದು ಕ್ಲಬ್ನಲ್ಲಿ ಮಧು ಪರ್ಕದ ಏರ್ಪಾಡಿದ್ದದನ್ನು ಕುರಿತು ಆ ಪತ್ರಿಕೆ ಆಗಾಗ ಟೀಕಿಸಿ ಹಾಸ್ಯ ಮಾಡುತ್ತಿತ್ತು ಮಧುಸೇವಕರಿಗೆ ಇದು ಕಂಟಕಪ್ರಾಯವಾಗಿದ್ದುದು ಸ್ವಾಭಾವಿಕ ತಾನೇ ಆ ಕ್ಲಬ್ನಲ್ಲಿ ವರದಾಚಾರ್ಯರು ಸದಸ್ಯರಾಗಿದ್ದರು ಒಂದು ಸಾರಿ ಆ ಕ್ಲಬ್ಬಿನ ವಾರ್ಷಿಕೋತ್ಸವವು ವಿಜೃಂಭೆಯಿಂದ ಸಾಗಿತು ರಾತ್ರಿ ಅದರಲ್ಲಿ ಬಗೆ ತರಕಾರಿಗಳು ಭಕ್ಷ್ಯ ಭೋಜ್ಯಗಳು ರಂಗುರಂಗಿನ ಪಾನಕಗಳು ಇವೆಲ್ಲ ಬೇಕಾದವರಿಗೆ ಬೇಕಾದಂತೆ ಸಿದ್ಧವಾಗಿತ್ತು ಭೋಜನಾನಂತರ ಉಪನ್ಯಾಸಗಳಿಗೆ ಆರಂಭವಾಯಿತು ವರದಾಚಾರ್ಯರು ಮೇಲೆ ಹೇಳಿದ ಪತ್ರಿಕೆಯ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 ಅವನಿಗೇನಾದರೂ ಮಾಡಬೇಕಲ್ಲ ತಮ್ಮ ಕೈಲಾಗದಿದ್ದರೆ ಹೇಳ್ರಿ ನಾನೇ ಮಾಡಿಬಿಡ್ತೀನಿ ತಕ್ಕದ್ದ ನಾನು ಬಲು ಕೆಟ್ಟವನು ಎಂದು ಗಜಿಸಿದರು ವರದಾಚಾರ್ಯರು ನಗು ನಗುತ್ತಾ ಗೌಡರೇ ಆ ಮಾತು ಹೇಳಬೇಕೆ ನೀವು ಮೊದಲೇ ಗೌಡರು ಅದರ ಮೇಲೆ ವೀರೇಗೌಡರು ಅದು ಸಾಲದು ಅಂತ ಹುಚ್ಚು ವೀರೇಗೌಡರು ನಿಮ್ಮ ಮಗ ಮೇಲಿನ ಗಲ್ಲು ಮೀಶೆ ನೋಡಿದರೆ ಹೆಸರು ಕೂಡ ಕೇಳಬೇಕಾಗಿಲ್ಲ ಎಂದರು ಆಗ ಗೌಡರು ಓ ಎಂದು ನಕ್ಕದ್ದನು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 ಐಶ್ವರ್ಯ ಯಶಸ್ ಯಶಸ್ಸುಗಳ ಮಾರ್ಗವು ವಕೀಲಿಗಿರಿಯಾಗಿದ್ದರೂ ವರದಾಚಾರ್ಯರ ಮನಸ್ಸು ಇದ್ದದು ಸಾಹಿತ್ಯದಲ್ಲಿ ನಾವಿಬ್ಬರು ಚಾಮರಾಜಪೇಟೆಯ ನಾಲ್ಕನೇ ರಸ್ತೆಯಲ್ಲಿ ಎದುರುಬದರು ಮನೆಗಳಲ್ಲಿದ್ದಾಗ ಎಷ್ಟೋ ಸಲ ಅವರು ಅವರು ನಾನು ಇನ್ನೂ ಒಬ್ಬರಿಬ್ಬರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯವರೆಗೂ ಕವಿಕಾವ್ಯ ಪ್ರಶಂಸೆಯಲ್ಲಿ ಕಾಲ ಕಳೆಯುತ್ತಿದ್ದೆವು ಅಷ್ಟು ಅವರ ಇನ್ನೂ ನನಗೆ ಹೊತ್ತಾಯಿತು ನಾಳೆ ಕೋರ್ಟಿನಲ್ಲಿ ಹೆಚ್ಚು ಕೆಲಸವಿದೆ ಒಂದು ಬಾರಿ ಮೊಕದ್ದಮೆಯಲ್ಲಿ ನಾನು ಈಗ ಸ್ಟೇಟ್ಮೆಂಟ್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 ಇವರ ಮುಂದೆ ಯಾವ ಸ್ಟೇಟ್ಮೆಂಟ್ ಏನು ಎಂದು ಹೇಳಿ ಕಾವ್ಯ ವ್ಯಾಸಂಗಕ್ಕೆ ನಮಗೆ ಬಿರು ಬಿಡುವ ಸಾಲದೆಂದು ನಿಟ್ಟಿಸಿರು ಬಿಟ್ಟಿದ್ದು ಹತ್ತಾರು ಸಲ ನನಗೆ ಆಗಿರುವ ಅನುಭವ ವರದಾಚಾರ್ಯರು ಸೂಕ್ಷ್ಮ ವೇದಿಯಾದ ಕಾವ್ಯ ವಿಮರ್ಶಕರು ಅವರು ಸಾಹಿತ್ಯದಲ್ಲಿ ಎಂಎ ಪರೀಕ್ಷೆಗೆ ಕೊಡಬೇಕೆಂದು ಸಂಕಲ್ಪ ಮಾಡಿ ಅದಕ್ಕಾಗಿ ಬ್ರೌನಿಂಗ್ ಕವಿಯ ಪ್ಯಾರಾಸೆಲ್ಸಸ್ ಮೇಲೆ ಅಥವಾ ಅದು ರಬಿಬೆನ್ ಎಸ್ರಾ ಓ ಈಗ ಮರೆತು ಹೋಗಿದೆ ವಿಮರ್ಶನ ಪ್ರಬಂಧ ಬರೆದಿದ್ದರು ಅದು ಎಲ್ಲಿಯಾದರೂ ದೊರೆಯುವುದ ದೊರೆಯುವುದಾಗಿದ್ದಲ್ಲಿ ಈ ಹೊತ್ತಿಗೂ ಪ್ರಕಟನಾರ್ಹವಾದದ್ದೆಂದು ನನ್ನ ನಿಶ್ಚಿತವಾದ ಅಭಿಪ್ರಾಯ ವರಿದಾಚಾರ್ಯರ ಸಾಹಿತ್ಯ ಪ್ರೀತಿಗಿಂತ ಕಡೆ ಕಡಿಮೆಯದೇನೂ ಅವರ ಭೂತ ದಯೆ ಜೀವಕಾರುಣ್ಯಗಳು ಮಾಗಡಿ ರಸ್ತೆಯಲ್ಲಿರುವ ಕುಷ್ಠದ ಮತ್ತು ಇತರ ಅನಿವಾರಣೀಯ ರೋಗಗಳ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೂ ಇತರ ಬಡಬಗ್ಗರಿಗೂ ಪ್ರತಿ ದೀಪಾವಳಿಗೂ ಒಂದು ಸಣ್ಣ ಔತಣ ನಡೆಸಬೇಕೆಂದು ಆಲೋಚನೆ ಮೊದಲು ಬಂದದ್ದು ಅವರಿಗೆ ಅವರು ಒಂದೆರಡು ವರ್ಷ ಅದನ್ನು ಗುಪ್ತವಾಗಿ ಸ್ವಂತ ನಡೆಸಿದರು ಅನಂತರ ಬೆಂಗಳೂರಿನ ಹೆಲ್ತ್ ಆಫೀಸರ್ ಆಗಿದ್ದ ಡಾಕ್ಟರ್ ಆರ್ ಸುಬ್ಬರಾಯರು ಆ ಏರ್ಪಾಟನ್ನು ಬೆಳೆಸಿದರು ಎರಡು ಮೂರು ವರ್ಷಗಳಾದ ಬಳಿಕ ವರದಾಚಾರ್ಯರು ಅವರ ಸ್ನೇಹಿತರು ನಾಲ್ವರ ಇವರು ಆ ಸೇವಾ ಕಾರ್ಯವನ್ನು ತಮ್ಮೊಟ್ಟಿನ ಮೂಲಕ ಕೈಗೊಂಡರು ಯುಗಾದಿಯ ದಿವಸವೂ ದೀಪಾವಳಿಯ ದಿವಸವೂ ಅಲ್ಲಿಯ ರೋಗಿಗಳಿ ರೋಗಿಗಳು ಮೊದಲಾದವರಿಗೆ ಸಿಹಿ ತಂಡಿ ಹಣ್ಣುಗಳನ್ನು ಊದುಕಡ್ಡಿ ಮೊದಲಾದ ಪರಿಮಳ ದ್ರವ್ಯಗಳನ್ನು ಹಂಚುವುದು ಗಂಡಸರಿಗೆ ಪಂಚೆ ಬನೀನುಗಳನ್ನು ಹೆಂಗಸರಿಗೆ ಸೀರೆ ಕುಪ್ಪಸಗಳನ್ನು ಹಂಚುವುದು ಕೊಂಚ ಹೊತ್ತು ಸಂಗೀತ ಭಜನೆ ನಡೆಸುವುದು ಇವು ಆ ಏರ್ಪಾಟಿನ ಅಂಶಗಳು ಇದಕ್ಕೆ ಬೇಕಾದ ಒದಗಿಸುತ್ತಿದ್ದವರಲ್ಲಿ ವರದಾಚಾರ್ಯರು ಮುಖ್ಯರು ಅವರಂತೆಯೇ ಕೆಲ ಮಂದಿ ಮಂಡಿ ಹಿರಣ್ಣಯ್ಯನವರು ಸಜ್ಜನರಾಯರು ಅದೆಪ್ಪ ನವರು ವೆಂಕಟಮುನಯ್ಯ ಶೆಟ್ಟರು ಸುಬ್ಬಯ್ಯ ಶೆಟ್ಟರು ಲಕ್ಷ್ಮಯ್ಯ ಶೆಟ್ಟರು ಮುಂತಾದ ಪೇಟೆಯ ಪ್ರಮುಖರು ಕೊಡುತ್ತಿದ್ದ ಸಹಾಯವನ್ನು ಸ್ಮರಿಸುವುದು ಇಲ್ಲಿ ಕರ್ತವ್ಯವಾಗಿದೆ ವರದಾಚಾರ್ಯರು ಕೆಲ ಮಂದಿ ಸೇರಿ ಒಂದೆರಡು ಸಂಘಗಳನ್ನು ವಾಚನ ಮಂದಿರಗಳನ್ನು ಪಾಠಶಾಲೆಗಳನ್ನು ಒಂದು ವ್ಯಾಸಂಗ ಗೋಷ್ಠಿಯನ್ನು ಸಹ ನಾಲ್ಕಾರು ವರ್ಷ ನಡೆಸಿದರು ಇಂಥ ಎಲ್ಲ ಸಮಾರಂಭಗಳಿಗೂ ಅವರು ಕೊಟ್ಟ ಬೆಂಬಲ ನಮಗೆ ದೊಡ್ಡದಾಗಿತ್ತು ಯಾವ ಧರ್ಮ ಕಾರ್ಯವೇ ಆಗಲಿ ಯಾವ ಸಮಾಜ ಸೇವೆಯೇ ಯಾವ ಸಾರ್ವಜನಿಕ ಸಂಸ್ಥೆಯೇ ವರದಾಚಾರ್ಯ ಸಹಾಯಕ್ಕೆಂದು ಹೋಗಿ ಬರಿಗೈಯಾಗಿ ಹಿಂದಿರುಗುತ್ತಿಲ್ಲ ವರದಾಚಾರ್ಯರಿಗೆ ಕ್ರಿಕೆಟ್ ಫುಟ್ಬಾಲ್ ಮೊದಲಾದ ಆಟಗಳಲ್ಲಿ ತುಂಬಾ ಆಸಕ್ತಿ ಹಾಗೆಯೇ ಇಸ್ಪಿಟ್ ಚದುರಂಗಗಳಲ್ಲಿಯೂ ಆದರೆ ಅವರು ಯಾವಾಗಲೂ ಗೆಲ್ಲುತ್ತಿದ್ದವರೇನೂ ಅಲ್ಲ ಅವರಿಗೆ ಆಟ ಮುಖ್ಯವೇ ಹೊರತು ಗೆಲುವು ಸುಳುಗಳಲ್ಲ ನಾವಿಬ್ಬರೂ ಕೆಲವು ವರ್ಷ ಚಾಮರಾಜಪೇಟೆಯ ಎರಡರಿಂದ ನಾಲ್ಕನೆಯ ಬೀದಿಗಳಲ್ಲಿ ವಾಸವಾಗಿದ್ದೆವು ಒಂದು ಸಾರಿ ದಸರಾ ಕಾಲದಲ್ಲಿ ನಾವಿಬ್ಬರೂ ಒಂದೇ ರಾತ್ರಿ ಮೈಸೂರಿಗೆ ಪ್ರಯಾಣ ಮಾಡಬೇಕಾಗಿ ಬಂತು ಅವರು ನನಗೆ ಹೇಳಿದರು ಗಾಡಿ ಕಳುಹಿಸುತ್ತೇನೆ ನಿನ್ನ ಸಾಮಾನುಗಳನ್ನು ಹಾಕಿಕೊಂಡು ನೀನು ಇಲ್ಲಿಗೆ ಬಾ ನನ್ನ ಸಾಮಾನುಗಳನ್ನು ಇಲ್ಲಿ ಭತ್ತಿ ಮಾಡಿಕೊಂಡು ರೈಲಿಗೆ ಹೋಗೋಣ ಎಂದು ಅದರಂತೆ ಮಾಡಿ ನಾನು ಅವರ ಮನೆಗೆ ಬಂದಾಗ ಅವರು ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದರು ರುಮಾನುಗಳನ್ನು ಸಂದು ಕಿನಿಂದ ತೆಗೆದರು ಒಂದಾಯಿತು ಎರಡಾಯಿತು ಮೂರನೆಯದು ಬುಟ್ಟಾದಾರಿ ಅದ ಅದಾಯಿತು ನಾಲ್ಕನೆಯದು ಮಾವಿನಕಾಯಿ ಚಿತ್ರದ ಜರಿಯುಳ್ಳ ಪೇಟಾ ಅದು ಆಯಿತು ಹೀಗೆ ನಾಲ್ಕೈದು ಪೇಟಗಳು ಆಮೇಲೆ ಶರ್ಟ್ಗಳು ಐದು ಜೊತೆ ವೇಸ್ಟ್ ಕೋಟ್ಗಳು ಐದಾರು ಸೂಟುಗಳು ಐದಾರು ವಾಕಿಂಗ್ ಸ್ಟಿಕ್ಗಳು ಕೋಲಿನ ಹಿಡಿಕೆಯನ್ನು ನೋಡಿ ಇದು ದಂತದ್ದು ಇದು ಇರಲಿ ಇದು ಶ್ರೀಗಂಧದ್ದು ಇದು ಇರಲಿ ಇದು ಇಂಗ್ಲಿಷ್ ಸ್ಟಿಕ್ ಇದು ಚೆನ್ನಾಗಿರುತ್ತೆ ಹೀಗೆ ಹೇಳುತ್ತಾ ನಾಲ್ಕು ಐದು ಕೋಲುಗಳು ಕ್ರಿಕೆಟ್ ಬ್ಯಾಟುಗಳು ಕಾಲು ಕವಚಗಳು ಟೆನಿಸ್ ಬ್ಯಾಟುಗಳು ಇದನ್ನೆಲ್ಲ ಭತ್ತಿ ಮಾಡಿದರು ಐದು ಟ್ರಂಕ್ಗಳು ಒಂದು ಹೋಲ್ಡಾಲ್ ಒಂದು ಸೂಟ್ ಕೇಸ್ ಇಷ್ಟು ಸಾಮಾನಾಯಿತು ನಿನ್ನ ಸಾಮಾನೆಷ್ಟಿದೆ ಎಂದು ನನ್ನನ್ನು ಕೇಳಿದರು ನಾನು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು ತೋರಿಸಿದೆ ಅಲ್ಲಿದ್ದದು ಒಂದು ಹಾಸಿಗೆಯ ಸುರುಳಿ ಆಗ ಅವರು ಏನಯ್ಯ ಇದರಲ್ಲಿಯೂ ಅದ್ವೈತವೇ ಪ್ರಯಾಣಕ್ಕೂ ಏಕಮೇವಾ ದ್ವಿತೀಯ ಮಾಡಿಕೊಂಡಿದ್ದೀಯಲ್ಲ ಎಂದರು ನಾನು ಅಲ್ಲಿ ನೀವಿರುವುದು ಎರಡು ಮೂರು ದಿವಸ ನೀವು ಕೊಂಡಿರುವುದು ಒಂದು ತಿಂಗಳ ಸಮಾನನು ಎಂದೆ ಅವರು ಏನಯ್ಯ ನನ್ನ ವಿವೇಕವಿರುವುದು ವಿರಕ್ತಿಯಲ್ಲಿ ಆದರೆ ನನ್ನ ಸ್ವಭಾವ ಇರುವುದು ಸಂಸಾರದಲ್ಲಿ ಎಂದು ವಿವರಣೆ ಹೇಳಿದರು ಅದು ನಿಜವಾದ ಮಾತು ವರದಾಚಾರ್ಯರಿಗೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ಧೈರ್ಯವನ್ನು ಅವರ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 ರಾಮಕೃಷ್ಣ ವಿವೇಕಾನಂದರುಗಳ ಜಯಂತಿಗಳಲ್ಲೂ ಪುಣ್ಯ ದಿನಗಳಲ್ಲೂ ಅವರು ಶ್ರೀರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಬರುತ್ತಿದ್ದರು ರಾಮಕೃಷ್ಣ ಪರಮಹಂಸರನ್ನು ಕುರಿತು ಯಾವಾಗ ಉಪನ್ಯಾಸ ಮಾಡಲು ಸಿದ್ಧರಾಗಿ ಸಿದ್ಧರಾಗುತ್ತಿದ್ದರು ಆ ಉಪನ್ಯಾಸದಲ್ಲಿ ಅವರು ಪರಮಹಂಸರ ಒಂದಾನೊಂದು ಉಕ್ತಿಯನ್ನು ಪದೇ ಪದೇ ಉದಾಹರಿಸುತ್ತಿದ್ದರು ಆ ಉಕ್ತಿ ಕಾಮಿನಿ ಕಾಂಚನ ವರ್ಜನೆಯನ್ನು ಕುರಿತದ್ದು ಅದರ ವಿಷಯದಲ್ಲಿ ವರದಾಚಾರ್ಯರಿಗೂ ನನಗೂ ನಾಲ್ಕಾರು ಸಹ ಸಲ ಸ್ನೇಹ ರೀತಿಯಲ್ಲಿ ತಕರಾರು ನಡೆದಿತ್ತು ಅಂಥ ಉಪದೇಶವನ್ನು ಕೊಡಬೇಕಾದವರು ನಿಮ್ಮಂತ ತರುಣ ವಕೀಲರಲ್ಲ ಎಂಬುದು ನನವಾದ ಅದಕ್ಕೆ ಅವರ ಪ್ರತ್ಯುತ್ತರ ನಾನು ಒಳ್ಳೆಯದೆಂದು ತಿಳಿದುಕೊಂಡಿರುವುದನ್ನು ಬಾಯಿಯಿಂದಲಾದರೂ ಹೇಳಬೇಡವೆ ಹತ್ತಾರು ಸಲ ಕೇಳುವುದರಿಂದಲಾದರೂ ಅದೇ ಅಭ್ಯಾಸಕ್ಕೆ ಬರಲಾರದೆ ನನ್ನ ಅಭಿಪ್ರಾಯ ನನ್ನದಾಗಿದೆಯೇ ನನ್ನದಾಗಿಯೇ ಉಳಿತು ವರದಾಚಾರ್ಯರು ವಿಸ್ತಾರವಾದ ಗ್ರಂಥ ಸೇರಿಸಿದರು ಕವಿತೆ ನಾಟಕ ಕತೆ ಚರಿತ್ರೆ ವಿಶ್ವಕೋಶ ವೇದಾಂತ ಈ ಎಲ್ಲಾ ವಿಷಯಗಳಲ್ಲೂ ಹೆಸರುವಾಸಿಯಾದ ಪುಸ್ತಕಗಳು ಅಲ್ಲಿದವು. ಚೆನ್ನಾಗಿ ಅಚ್ಚಾಗಿ ಕಣ್ಣಿಗೆ ಸೊಗಸಾಗಿರುವ ಪುಸ್ತಕವನ್ನು ಕಂಡರೆ ಅವರಿಗೆ ಬಲು ಆಸೆ ತಮ್ಮ ಬಳಿ ಪುಸ್ತಕವೇ ಬೇರೆ ಮುದ್ರಣದಲ್ಲಿ ಒಂದು ಹೊಸ ಅಲಂಕಾರವನ್ನು ತಾಳಿ ಸುಂದರವಾಗಿ ಬಂದರೆ ಎಷ್ಟು ಬೆಲೆಯಾದರೂ ಕೊಟ್ಟು ಅದನ್ನು ಕೊಂಡುಕೊಳ್ಳುತ್ತಿದ್ದರು ಕಲಾಕೃತಿಗಳ ವಿಷಯದಲ್ಲೂ ಒಳ್ಳೆಯ ಚಿತ್ರಪಟವೆಂದರೆ ಅವರಿಗೆ ಅದೊಂದು ರತ್ನ ಹೇಗಾದರೂ ಅದನ್ನು ಸಂಪಾದಿಸಿಕೊಳ್ಳಲು ಯತ್ನಿಸುತ್ತಿದ್ದರು ತೋರ್ ವಾಲ್ಸನ್ ಎಂಬ ಪ್ರಸಿದ್ಧ ಡೇನ್ ವಿಗ್ರಹ ಶಿಲ್ಪಿ ಮಾಡಿದ್ದ ಯೇಸುಕ್ರಿಸ್ತ ವಿಗ್ರಹದ ಪ್ರತಿ ಕೃತಿಯೊಂದನ್ನು ವರದಾಚಾರ್ಯರು ಕೊಂಡುಕೊಂಡದ್ದು ಅದರ ವಿಶೇಷ ಗುಣಾಂಶವನ್ನು ಉತ್ಸಾಹದಿಂದ ವಿವರಿಸಿ ತೋರಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅವರ ನಡುಮನೆ ಕೋಣೆಗಳ ತುಂಬ ಅಲ್ಲಲ್ಲಿ ದಂತದ ವಿಗ್ರಹಗಳು ಶ್ರೀಗಂಧದ ಪ್ರತಿಮೆಗಳು ಬೆಳ್ಳಿಯ ಕೆತ್ತನೆ ಕೆಲಸದ ವಸ್ತುಗಳು ಗಾಜಿನ ಬಿರುಗಳಲ್ಲಿ ಸೊಗೈಸುತ್ತಿದ್ದವು ಇಂಥ ಕಲಾವಸ್ತುಗಳೇ ಆಗಿನ ಬೆಲೆಯಂತೆ ಏಳು ಎಂಟು ರೂಪಾಯಿ ಬೆಲೆ ಬಾಳುವವು ಇದ್ದವೆಂದು ನನ್ನ ಅಂದಾಜು ವರದಾಚಾರ್ಯರಿಗೆ ಸಂಗೀತದಲ್ಲಿಯೂ ತುಂಬಾ ಅಭಿಮಾನ ಅನೇಕ ಮಂದಿ ಸಂಗೀತ ಸಂಗೀತಗಾರರನ್ನು ಮನೆಯಲ್ಲಿಟ್ಟುಕೊಂಡು ಪೋಷಿಸಿದ್ದನ್ನು ನಾನು ಬಲ್ಲೆ ನಾಟಕ ವಿಷಯದಲ್ಲಂತೂ ಅವರಿಗೆ ಅಪಾರವಾದ ಉತ್ಸಾಹ ಅವರು ಆಂಚೂರ್ ನಾಟಕ ಮಂಡಲಿಯ ಪ್ರಮುಖರಲ್ಲೊಬ್ಬರು ಬಳ್ಳಾರಿಯ ಪ್ರಸಿದ್ಧ ನಟ ಶಿರೋಮಣಿ ರಾಘವಾಚಾರ್ಯರು ಅವರಿಗೆ ತುಂಬಾ ಸ್ನೇಹಿತರು ವರದಾಚಾರ್ಯರು ನಾಟಕದಲ್ಲಿ ವೇಷ ರಂಗಕ್ಕೆ ಬಂದು ಜನರನ್ನು ಸಂತೋಷಪಡಿಸಿದ್ದನ್ನು ನಾನು ಎರಡು ಮೂರು ಸಾರಿ ನೋಡಿದ್ದೇನೆ ದೇಹ ವ್ಯಾಯಾಮದ ವಿಷಯದಲ್ಲಿಯೂ ಅವರ ಆಸಕ್ತಿ ಅತಿಶಯವಾಗಿತ್ತು ಲೇಡೀಸ್ ಸ್ಯಾಂಡೋ ಎಂದು ಹೆಸರು ಪಡೆದಕ್ಕೆ ಸಾಮುಗಾತಿಯೊಬ್ಬಳು ಮಾಡಿದ ಬಲ ಪ್ರದರ್ಶನಗಳನ್ನು ಅವರು ನೋಡಿ ಮೆಚ್ಚಿಕೊಂಡು ಆಧರಿಸಿದ್ದನ್ನು ಅವರ ಸ್ನೇಹಿತರೆಲ್ಲರೂ ಬಲ್ಲರು ಯಾವ ಬಗೆಯ ಸೌಂದರ್ಯವನ್ನು ಕಂಡರೂ ಸಂಗೀತದಲ್ಲಾಗಲಿ ಶಿಲ್ಪದಲ್ಲಾಗಲಿ ಚಿತ್ರದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಗುಣಾತಿಶಯದಲ್ಲಾಗಲಿ ವಿದ್ಯೆ ಚಮತ್ಕಾರಗಳಲ್ಲಾಗಲಿ ಎಲ್ಲೇ ಆಗಲಿ ಸೌಂದರ್ಯಕ್ಕೆ ಅವರ ಮನಸ್ಸು ಬೇಗ ವಶವಾಗುತ್ತಿತ್ತು ಅದಕ್ಕಾಗಿ ಎಷ್ಟು ಬೆಲೆಯನ್ನಾದರೂ ಸಂತೋಷದಿಂದ ಕೊಡುತ್ತಿದ್ದರು ವರದಾಚಾರ್ಯರ ಮೊದಲನೆಯ ಬಾರಿಯೇ ತಿರಿ ಹೋದ ಮೇಲೆ ಅವರ ಗೃಹ ಜೀವನ ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ ಇನ್ಫ್ಲೂಯೆನ್ಸಾ ಉಪದ್ರವವು ಅವರ ಮೃತ್ಯುವಿಗೆ ನಿಮಿತ್ತವಾಯಿತು ಆ ದಿವಸ ಸೇರಿದ್ದ ಗುಂಪು ರಾಷ್ಟ್ರ ವೀರನೊಬ್ಬನ ಮರಣಕ್ಕಾಗಿ ಶೋಕಿಸಲು ಸೇರಿದ ಗುಂಪಿನಂತೆ ಇತ್ತು ವರದಾಚಾರ್ಯರನ್ನು ಬಲ್ಲವರೆಲ್ಲರಿಗೂ ಅದು ಹೃದಯಾಂತರಾಳದ ಶೋಕ ಮತ್ತು ಎಂದೆಂದಿಗೂ ತೀರದ ಶೋಕ ದುಃಖವು ಪ್ರೀತಿಗೆ ವಿಧಿಯು ಕೊಡುವ ಪ್ರತಿಧ್ವನಿ ಅಂತ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಲ್ಲದಾಗಿದ್ದದು ಅವರ ಜೀವನ ದುಃಖದ ಗರ್ಭದೊಳಗೆ ಅಡಗಿರುವ ಆ ಜೀವನ ಸ್ಮೃತಿ ನಮಗೆ ಪ್ರಿಯವೂ ಪವಿತ್ರವೂ ಆಗಿರುತ್ತದೆ